ಕ್ರಮಬದ್ಧ ವ್ಯಾಸಂಗ ನಾನು ಸ್ಕೂಲು ಎಂಬುದಕ್ಕೆ ಶರಣು ಹೊಡೆದು ಸಾವಿರದ ಒಂಬೈನೂರ ಎರಡು ಎಪ್ಪತ್ತು ವರ್ಷವಾಗಿದೆ ಈಗ ಆ ಎಪ್ಪತ್ತು ವರ್ಷಗಳ ಸ್ವಂತ ಚರಿತ್ರೆಯನ್ನು ವಿಮರ್ಶೆ ಮಾಡಿಕೊಂಡಿದ್ದೇನೆ ಅದರಿಂದ ನನಗೆ ತೋರಿಬಂದಿರುವ ಪಾಠಗಳು ಎರಡು ಆಗಿನ ಪಾಠ ಯೋಜನೆ ಪಾಠಕ್ರಮಗಳು ಚೆನ್ನಾಗಿದ್ದವು ಅವುಗಳಲ್ಲಿ ಯಾವ ದೋಷವೂ ಇರಲಿಲ್ಲ ಓದಿನಿಂದ ಪೂರ್ತಿ ಪ್ರಯೋಜನ ಪಡೆಯಬೇಕಾದರೆ ಅದು ಗೊತ್ತಾದ ಕ್ರಮದಲ್ಲಿ ಅನುಸೂ ಸ್ಯೂತವಾಗಿ ಬಿರುಕು ಬಿಡದೆ ನಡೆದಿರಬೇಕು ಈ ಎರಡೂ ನಮ್ಮ ಇಂದಿನ ಸಂದರ್ಭಕ್ಕೆ ಮುಖ್ಯವಾದ ಸಂಗತಿ ನಾನು ತಿಳಿದುಕೊಂಡಿದ್ದೇನೆ ದೋಷಾರೋಪಣೆ ನಮ್ಮ ದೇಶಾಭಿಮಾನದ ಅವಸರದಲ್ಲಿ ಅದರಲ್ಲಿಯೂ ಕಾಂಗ್ರೆಸ್ ನಾಯಕರ ಧೋರಣೆಯಲ್ಲಿ ಬ್ರಿಟಿಷ್ ಸರ್ಕಾರ ಈ ದೇಶದಲ್ಲಿ ಪ್ರಚಾರ ಮಾಡಿದ ವಿದ್ಯಾ ಪದ್ಧತಿಯಲ್ಲಿ ದೋಷಾರೋಪಣೆ ಮಾಡುವುದು ಸಾಮಾನ್ಯವಾಗಿತ್ತು ಈಗಲೂ ಆ ದೋಷಾಟನೆಯ ಜಾಡು ಉಳಿದಿದೆ ಬ್ರಿಟಿಷರಿಗೆ ಬೇಕಾದದ್ದು ಕಾರಕೂನ ಸಿಬ್ಬಂದಿ ಅವರು ಸ್ಥಾಪಿಸಿದ ವಿಶ್ವವಿದ್ಯಾ ಲಯಗಳು ಕಾಲೇಜುಗಳು ಕಾರಕೂನ ತಯಾರಿಕೆಯ ಕಾರ್ಖಾನೆಗಳು ಗುಮಾಸ್ತರಿಗಿಂತ ಮೇಲ್ಪಟ್ಟದ ವಿದ್ಯಾ ಪ್ರಚಾರಕ್ಕೆ ಬ್ರಿಟಿಷರು ಮನಸ್ಸಿಲ್ಲದವರಾಗಿದ್ದರು ಹೆಚ್ಚು ವಿದ್ಯೆಯಿಂದ ಇಂಡಿಯಾದ ಜನ ಪ್ರಗತಿಶೀಲರಾಗಿ ಎಲ್ಲಿ ತಮಗೆ ಸರಿಸಮಾನಸ್ಥರಾದಾರೋ ಎಂಬ ಭೀತಿ ಬ್ರಿಟಿಷ್ ಜನಕ್ಕೆ ಇತ್ತು ಆದ್ದರಿಂದ ಅವರ ವಿದ್ಯಾಭ್ಯಾಸದಲ್ಲಿ ಅನೇಕ ಲೋಪಗಳು ನಡೆದುಕೊಂಡು ಬಂದವು ಹೀಗೆಂಬುದು ಕೆಲವು ಕಾಲ ನಮ್ಮ ರಾಜಕೀಯ ಸ್ಥರ ದೊಡ್ಡ ಆಕ್ಷೇಪಣೆಯಾಗಿತ್ತು ಬ್ರಿಟಿಷರು ನಮ್ಮ ದೇಶ ಭಾಷೆಗಳನ್ನು ತುಳಿದು ಹಾಕಿದರು ನಮ್ಮ ಭಾಷಣಕರ್ತರಿಗೆ ಇಂಗ್ಲಿಷ್ ಹೊರತು ತಮ್ಮ ಭಾಷೆಯಲ್ಲಿ ಉಪನ್ಯಾಸ ಮಾಡುವುದು ಅಸಾಧ್ಯವಾಯಿತಂತೆ ಹೀಗೆ ನನ್ನ ರಾಜಕೀಯ ಸ್ನೇಹಿತರು ವಾದ ಮಾಡಿದ್ದನ್ನು ನಾನು ನಾಲ್ಕಾರು ಸಲ ಕೇಳಿದ್ದೇನೆ ಆ ವಾದವನ್ನು ನಾನು ಎಷ್ಟು ಮಾತ್ರವೂ ಒಪ್ಪಲಾರೆ ಸೂತ್ರದ್ವಯ ಆ ಕಾಲದಲ್ಲಿ ಸರ್ವತ್ರ ಪ್ರಚಲವಾಗಿದ್ದ ವಿದ್ಯಾಪ್ರಚಾರ ಸೂತ್ರಗಳು ಎರಡು ದ ತ್ರೀ ಆರ್ ಎಸ್ ರೈಟಿಂಗ್ಸ್ ಅಥಮೆಟಿಕ್ ಓದು ಬರಹ ಇವು ಮುಖ್ಯಾಂಶಗಳು ಎರಡನೇದು ಆಫ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್ ಆಫ್ ಸಂಥಿಂಗ್ ಎಲ್ಲ ವಿಷಯಗಳು ಪರಿಚಿತಿ ಒಂದು ಗೊತ್ತಾದ ವಿಷಯದಲ್ಲಿ ಪರಿಣತಿ ಇದೇ ಲಿಬರಲ್ ಎಜುಕೇಷನ್ ಎಂದರೆ ಉದಾರವಾದ ವಿದ್ಯಾಪದ್ದತಿ ಈ ಸೂತ್ರಗಳನ್ನು ಆ ಕಾಲದಲ್ಲಿ ಎಲ್ಲಾ ದೇಶಗಳವರು ಅಂಗೀಕರಿಸಿದ್ದರು ಇಂಗ್ಲೆಂಡಿನಲ್ಲಿ ಈ ಸೂತ್ರಗಳು ಅಂಗೀಕೃತವಾಗಿದ್ದವು ಮತ್ತು ಈ ಸೂತ್ರಗಳು ಇಂಡಿಯಾದ ವಿದ್ಯಾ ಸಂಪ್ರದಾಯದಲ್ಲೂ ಹಿಂದಿನ ರೂಢವಾಗಿದ್ದವು ಓದು ಬರಹ ಲೆಕ್ಕಾಚಾರಗಳು ಸರ್ವಜನಕ್ಕೂ ಬೇಕಾದ ವಿದ್ಯಾಂಶ ಅವು ಯಾರಿಗೆ ಬೇಡ ಮತ್ತು ದೊಡ್ಡ ಶಾಸ್ತ್ರ ಪಾಂಡಿತ್ಯ ಸಂಪಾದಿಸಬೇಕೆನ್ನುವರಿಗೆ ಓದು ಬರಹ ಲೆಕ್ಕಾಚಾರಗಳು ಬೇಡವೆ ಅವು ಎಲ್ಲಕ್ಕೂ ತಳಹದಿ ಈಗಿನ ವಿದ್ಯಾಭ್ಯಾಸ ಕ್ರಮದಲ್ಲಿ ಬಂದಿರುವ ನ್ಯೂನತೆ ಈ ಮೂರು ವಿಷಯಕ್ಕೆ ಸ್ಫುಟವಾಗಿ ಅಕ್ಷರೋಚ್ಚಾರಣೆ ಮಾಡಿ ಓದುವುದು ಅಕ್ಷರಗಳನ್ನು ವಿರಳ ಓದಿಗೆ ಅನುಕೂಲಿಸುವಂತೆ ಬರೆಯುವುದು ಪೇಟೆಯ ಗಣಿತವನ್ನು ಹೆಚ್ಚು ಆಯಾಸ ಹೆಚ್ಚು ಕಾಲ ತೆಗೆದುಕೊಳ್ಳದೆ ತಪ್ಪಿಲ್ಲದೆ ಮಾಡುವುದು ಪೂರ್ವದಲ್ಲಿ ಇದನ್ನು ಮಾನಸಿಕ ಗಣಿತವೆಂದು ಕರೆಯುತ್ತಿದ್ದರು ಅಂದೂ ಈ ಮೂರು ಮೂಲಾಂಶಗಳು ಈಗ ಕ್ಷೀಣವಾಗಿವೆ ಎಂದು ನನ್ನ ತಿಳುವಳಿಕೆ ಇನ್ನು ಇದಕ್ಕಿಂತ ಮೇಲಿನ ವಿದ್ಯಾಭ್ಯಾಸ ಕ್ರಮದಲ್ಲಿ ಮೇಲಿನ ಎರಡನೆಯ ಸೂತ್ರ ಎಲ್ಲ ಪರಿಚಿತಿ ಒಂದು ವಿಷಯದಲ್ಲಿ ಪರಿಣತಿ ಎಂಬ ಸೂತ್ರ ಅನ್ವಯವಾಗಿತ್ತು ಆಗಿನ ಎಫ್ಎಬಿಎ ತರಗತಿಗಳಲ್ಲಿ ಗಣಿತವು ಸಾಹಿತ್ಯವು ಚರಿತ್ರವೂ ಮುಖ್ಯ ವಿಷಯವಾಗಿದ್ದರ ಜೊತೆಗೆ ಕೆಮಿಸ್ಟ್ರಿ ಜಿಯಾಲಜಿ ದೇಶ ಚರಿತ್ರೆ ಒಂದಿಷ್ಟು ಕಾವ್ಯ ಇವು ಕೂಡಿಕೊಂಡಿರುತ್ತಿದ್ದವು ವೆಂಕಟನಾರಾಯಣಪ್ಪನವರು ಫಿಸಿಕ್ಸ್ ಶಾಸ್ತ್ರದ ಪ್ರೊಫೆಸರ್ ಆದರೆ ಅವರಿಗೆ ರೋಮ್ ರೋಮ್ ದೇಶದ ಪ್ರಾಚೀನ ಚರಿತ್ರೆ ಗ್ರೀಸಿನ ಪ್ರಾಚೀನ ಚರಿತ್ರೆ ಇವು ಅಷ್ಟಿಷ್ಟು ಗೊತ್ತಿದ್ದವು ಅವರು ದೇಹರಚನೆಯ ಶಾಸ್ತ್ರವನ್ನು ಫಿಸಿಯಾಲಜಿ ಬೋಧನೆ ಮಾಡುತ್ತಿದ್ದರು ಹಿಂದೆ ರಾಮದಾಸಪ್ಪನವರ ವಿಷಯ ಪ್ರಸ್ತಾವಿಸಿದೆ ಅವರು ಹಿಸ್ಟರಿ ಬೋಧಕರು ಆದರೆ ಅವರಿಗೆ ಮುಖ್ಯ ಮುಖ್ಯ ಕವಿಗಳ ಕವಿಗಳು ಚೆನ್ನಾಗಿ ಪರಿಚಿತರಾಗಿದ್ದರು ಅಶ್ ಅರ್ಥಶಾಸ್ತ್ರದಲ್ಲಿಯೂ ಎತ್ಕಿಂಚಿತ್ತು ಪರಿಚಯವಿತ್ತು ಹೀಗೆ ಅಂದಿನ ವಿದ್ಯಾವಂತರಿಗೆ ಪ್ರಪಂಚ ಜೀವನಕ್ಕೆ ಬೇಕಾದ ಎಲ್ಲ ಬಗೆಯ ತಿಳಿವಳಿಕೆಗಳು ಅಶಿಷ್ಟು ಇರುತ್ತಿದವು ಈ ತಿಳಿವಳಿಕೆಗಳ ಕೆಲಸ ಮೇಲೋಗರದ ಜೊತೆಗೆ ಯಾವುದೋ ಒಂದು ಶಾಸ್ತ್ರವನ್ನು ಹೆಚ್ಚಾಗಿ ವ್ಯವಸಾಯ ಮಾಡಿದ್ದರಿಂದ ಬುದ್ಧಿಯ ವಿಚಾರ ಶಕ್ತಿ ದೃಢಪಟ್ಟಿತ್ತು ಈಗಿನ ವಿದ್ಯಾರ್ಥಿ ಫಿಸಿಕ್ಸ್ ನಲ್ಲಿ ಮಹಾಪಂಡಿತ ನೆನೆಸಿಕೊಂಡಿರುತ್ತಾನೆ ಭೀಷ್ಮ ಎಂದರೆ ಯಾರೋ ಆತನಿಗೆ ತಿಳಿಯದು ಶಲ್ಲಿ ಎಂದರೆ ಯಾರೋ ಗೊತ್ತಿಲ್ಲ ಹೀಗೆ ಇಂದಿನ ವಿದ್ಯಾಭ್ಯಾಸ ತುಂಡು ತುಣುಕುಗಳ ರಾಶಿಯಾಗಿದೆ ಪುಷ್ಟಿಹಿತ ಹಸಿವಾದವನು ತನ್ನ ಮನೆಯಲ್ಲಿ ಎಲೆಯ ಮುಂದೆ ಕುಳಿತು ತಾಯಿಯೋ ಹೆಂಡತಿಯೋ ಅತ್ತಿಗೆಯೋ ಯಾರೋ ಮನೆಯವರು ಮಾಡಿಬಿಡಿಸಿದ ಅಡಿಗೆಯನ್ನು ಊಟ ಮಾಡುವುದು ಒಂದು ಬಗೆ ಅದೇ ಹಸಿವಿನ ಮನುಷ್ಯ ಮಿಠಾಯಿಗಳಂಗಡಿಯಿಂದ ವಡೆಗಳನ್ನೋ ಇನ್ನೊಂದಗಡಿಯಿಂದ ಜಿಲೇಬಿಯನ್ನೋ ಮತ್ತೊಂದರಿಂದ ಬ್ರೆಡ್ ಅನ್ನೋ ಹರಕುಮುರುಕು ತಂದು ಹಸಿವು ತೀರಿಸಿಕೊಳ್ಳುವುದು ಇನ್ನೊಂದು ಬಗೆ ಈ ಎರಡನೆಯ ಬಗೆಯಲ್ಲಿ ಹೊಟ್ಟೆ ತುಂಬಿತು ಪುಷ್ಟಿ ಬರಲಿಲ್ಲ ಅಜೀರ್ಣವಾಯಿತು ಬಲ ಬರಲಿಲ್ಲ ಈ ವಿಷಯವನ್ನು ನಮ್ಮ ದೇಶದ ವಿದ್ಯಾಸುಧಾರಕರು ಸಾವಧಾನವಾಗಿ ಆಲೋಚನೆ ಮಾಡಬೇಕೆಂದು ನನಗನ್ನಿಸುತ್ತದೆ ಇಪ್ಪತ್ತು ಅಜೀರ್ಣವಾದ ತುಣಕುಗಳಿಗಿಂತ ಜೀರ್ಣವಾದ ಐದು ಹೆಚ್ಚು ಹಿತಕರವೆಂದು ನನಗೆ ಅನಿಸುತ್ತದೆ ಸ್ಕೂಲು ಕಾಲೇಜುಗಳಲ್ಲಿ ಮೆಟ್ಟಲು ಮೆಟ್ಟಲಾಗಿ ಓದಿದವನಿಗೆ ವಿದ್ಯೆಯಲ್ಲಿ ಒಂದು ನಿಷ್ಕರ್ಷದ ಆಕಾರ ಲಾಭವಾಗುತ್ತದೆ ಹಾಗಲ್ಲದೆ ಅಲ್ಲೊಂದು ಹೆಜ್ಜೆ ಇಟ್ಟು ಹಾರೋಣ ಇಲ್ಲೊಂದು ಹೆಜ್ಜೆ ಇಟ್ಟು ನಗೆಯೋಣ ಹೀಗೆ ಹತ್ತಿದರೆ ಅವನ ವಿದ್ಯೆಯಲ್ಲಿ ಸಮಗ್ರತೆ ಇರುವುದಿಲ್ಲ ಅಲ್ಲಲ್ಲಿ ಬಿರುಕು ಬಿಟ್ಟುಕೊಂಡಿರುತ್ತದೆ ನಮ್ಮ ಹಲ್ಲು ಸಾಲಿನಲ್ಲಿ ಹಲ್ಲು ಹಲ್ಲಿಗೆ ಹೊಂದಿಕೊಂಡಿದ್ದರೆ ಆ ಕಾರದಿಂದ ಒಟ್ಟು ಹಲ್ಲು ಸಾಲು ಬಲಪಡುತ್ತದೆ ಹಲ್ಲುಗಳ ಸಂದುಗಳು ಬಿಡುಗುಗಳು ಬಿಟ್ಟಿದ್ದರೆ ಆ ಹಲ್ಲು ಸಾಲು ಂದು ಹೇಳುವುದುಂಟು ಆ ಮಾತನ್ನು ಯಾರೋ ಯಥಾವತ್ತಾದದ್ದೆಂದು ಭಾವಿಸಬಾರದು ನಿಜವಾದ ಪಾಂಡಿತ್ಯ ಹಾಗೆ ಬರಲಾರದು ನಾನು ಬಿದಿಯ ಸೋಂಬೇರಿಯಂತೆ ಅವರ ಮನೆಯ ಕಿಟಕಿಯಿಂದ ಹೊರಕ್ಕೆ ಬಿದ್ದ ಎಲೆಯಿಂದ ಪಲ್ಯ ಇನ್ನೊಬ್ಬರ ಮನೆಯವರಿಂದ ವಾಂಗಿಬಾತು ಮೂರನೆಯ ಮನೆಯವರಿಂದ ಲಾಡು ಚುರುಷಿಗೆ ಇಲ್ಲಷ್ಟು ಎಂಜಲು ಅಲ್ಲಷ್ಟು ಎಂಜಲು ತಿಂದು ಹೊಟ್ಟೆ ತುಂಬಿಸಿಕೊಂಡವನು ಇದು ಕ್ರಮವಾದ ವಿದ್ವತ್ತೆಯಲ್ಲ ನಮ್ಮ ಯುವಕ ವಿದ್ಯಾರ್ಥಿಗಳು ಇದನ್ನು ಲಾಲಿಸಬೇಕು ಅವರು ತಮ್ಮ ತರಗತಿಗೆ ನಿಯತವಾಗಿರುವ ಗ್ರಂಥಗಳನ್ನು ಓದಬೇಕು ಅಭ್ಯಾಸಗಳನ್ನು ಸಾಧಿಸಬೇಕು ತರಗತಿಯಿಂದ ತರಗತಿಗೆ ನಿಜವಾದ ಯೋಗ್ಯತೆಯಿಂದ ಹಾಕಬೇಕು ನಂಬರುಗಳಿಗಾಗಿ ಹುಡುಕಾಡದೆ ಪಾಠದಲ್ಲಿ ಶ್ರದ್ಧೆ ಇಟ್ಟು ವಿದ್ಯೆಯನ್ನು ಸಂಪಾದಿಸಬೇಕು ಆಗ ನಮ್ಮ ದೇಶದ ವಿದ್ಯಾಸಂಪತ್ತು ನಿಜವಾದ ಅಭಿವೃದ್ಧಿಯನ್ನು ಪಡೆದಿಯಿತು